ಕರ್ಪೂರ ಶ್ರೀನಿವಾಸರಾಯರು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮೂಲ ಸ್ಥಾಪಕರಲ್ಲಿ ಕರ್ಪೂರ ಶ್ರೀನಿವಾಸರಾಯರು ಒಬ್ಬರೆಂದು ಹಿಂದೆ ಪ್ರಸ್ತಾವಿಸಿದೆ ಎಲ್ಲ ದೇಶಹಿತ ಪ್ರಯತ್ನಗಳಲ್ಲಿಯೂ ಅವರು ಗಣ್ಯರಾಗಬೇಕಾದರು ವಿಶ್ವೇಶ್ವರಯ್ಯನವರಂತೆ ಶ್ರೀನಿವಾಸರಾಯರು ತಮ್ಮ ನೌಕರಿಯನ್ನು ಬೊಂಬಾಯಿ ಸರ್ಕಾರದಲ್ಲಿ ಪ್ರಾರಂಭಿಸಿ ಮೈಸೂರು ಸರ್ಕಾರದಲ್ಲಿ ಉನ್ನತ ಪದವಿಯಿಂದ ನಿವೃತ್ತರಾದರು ಸಾವಿರದ ಒಂಬೈನೂರ ಹದಿನೈದರ ಫೆಬ್ರವರಿ ತಿಂಗಳಲ್ಲಿ ಗೋಪಾಲಕೃಷ್ಣ ಗೋಖಲೆಯವರು ದೈವಾಧೀನರಾದ ಏಳೆಂಟು ದಿನಗಳಲ್ಲಿ ಶೋಕ ಪ್ರದರ್ಶನಕ್ಕಾಗಿ ಬೆಂಗಳೂರಿನಲ್ಲಿ ಒಂದು ಮಹಾಜನ ಸಭೆಯನ್ನು ನಡೆಸತಕ್ಕದ್ದೆಂದು ಕೆಲ ಮಂದಿ ಮಿತ್ರರು ತೀರ್ಮಾನಿಸಿದ್ದರು ಸಭೆಗೆ ದಿವಾನ್ ವಿಶ್ವೇಶ್ವರಯ್ಯನವರು ಅಧ್ಯಕ್ಷರಾಗುವಂತೆ ಕೇಳಿಕೊಳ್ಳಬೇಕೆಂದು ತಿಳಿಸಿದರು ರಾವ್ ಬಹದ್ದೂರ್ ಗರುಡಾಚಾರ್ಯರು ಕೆಎಸ್ ಕೃಷ್ಣಯ್ಯರ್ ಅವರು ನಾನು ದಿವಾನರಲ್ಲಿಗೆ ಹೋಗಿದೆವು ವಿಶ್ವೇಶ್ವರ್ಯನವರಿಗೆ ಹೇಳಿದರು ಆ ಸಭೆಗೆ ಅಧ್ಯಕ್ಷರಾಗಲು ತರ್ಪೂರ ಶ್ರೀನಿವಾಸರಾಯರನ್ನು ಕೇಳಿರಿ ಅದು ಯುಕ್ತ ತಾವು ದಯಮಾಡಿಸಿದರೆ ಸಭೆಗೆ ಹೆಚ್ಚು ಗೌರವ ಬರುತ್ತದೆ ನಾನು ಸಭೆಗೆ ಬರುತ್ತೇನೆ ನೀವು ಎರಡು ಮಾತನಾಡುತ್ತೇನೆ ಆದರೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀನಿವಾಸರಾಯರು ಎಲ್ಲ ವಿಧ ವಿಧಗಳಲ್ಲಿಯೂ ಅವರು ಗೋಖಲೆಯವರು ಸಹಪಾಠಿಗಳು ಒಂದೇ ಕ್ಲಾಸ್ನಲ್ಲಿ ಇದ್ದವರು ನಾನು ಇಬ್ಬರಿಗಿಂತ ಒಂದೆರಡು ವರ್ಷ ಹಳಬ ಗೋಖಲೆ ಎರಡು ವರ್ಷ ಇಂಜಿನಿಯರಿಂಗ್ ಕಾಲೇಜಿನಲ್ಲಿದ್ದು ಬಿಟ್ಟುಬಿಟ್ಟರು ಶ್ರೀನಿವಾಸರಾಯರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಿಂತು ಮುಂದೆ ಬಂದರು ಗಣಿತಶಾಸ್ತ್ರದಲ್ಲಿ ಗೋಖಲೆಯವರಿಗಿಂತ ಮೇಧಾವಿ ನಡವಳಿಕೆಯಲ್ಲಿ ಪ್ರಾಮಾಣಿಕರು ಪರಿಪೂರ್ಣ ದೇಶಾಭಿಮಾನಿಗಳು ಮತ್ತು ನಿರ್ಭೀತರು ಅವರು ಅಧ್ಯಕ್ಷರಾದಲ್ಲಿ ನಾನು ಬರುತ್ತೇನೆ ವಿಶ್ವೇಶ್ವರಯ್ಯನವರ ಸಲಹೆಯಂತೆ ಸಭೆ ನಡೆಯಿತು ಆಗ ವಿಶ್ವೇಶ್ವರಯ್ಯನವರು ಮಾಡಿದ ಭಾಷಣ ನಮ್ಮ ಮನಸ್ಸಿನಿಂದ ಅಳಿದು ಹೋಗಿಲ್ಲ ಅದು ಮಿತಪದಗಳಿಂದ ಕೂಡಿ ಗಂಭೀರ ವಿಚಾರವನ್ನೊಳಗೊಂಡಿತ್ತು ಆ ದಿನ ಕರ್ಪೂರ ಶ್ರೀನಿವಾಸರಾಯರು ಅಧ್ಯಕ್ಷ ಭಾಷಣ ಮಾಡುವ ಕಾಲದಲ್ಲಿ ಅವರಿಗೆ ಮಾತನಾಡುತ್ತಾ ಮಾತನಾಡುತ್ತಾ ಹಳೆಯ ನೆಡವುಗಳು ಉಕ್ಕಿ ಬಂದು ಅಳು ತಡೆಯಲಾಗದಷ್ಟಾಯಿತು ಬೆಳವಾಡಿ ನಂಜುಂಡಯ್ಯ ರಾಮಣ್ಣ ಇವರು ಮೈಸೂರಿನಿಂದ ಬೊಂಬಾಯಿಗೆ ಹೋಗಿ ಇಂಜಿನಿಯರುಗಳಾಗಿ ಹೆಸರು ಪಡೆದವರಲ್ಲಿ ಮೊದಲಿಗರು ಶ್ರೀನಿವಾಸರಾಯರು ಗದ್ಗದಿ ರಾಗಿ ಅವರ ಹೆಸರುಗಳನ್ನು ನೆನೆಯುತ್ತಾ ಓ ರಾಮಣ್ಣ ಎಂದು ಕೋಟಿನ ಕೊನೆಯಿಂದ ಕಣ್ಣುಗಳನ್ನು ಮೂಗನ್ನು ಒರೆಸಿಕೊಳ್ಳುತ್ತಿದ್ದರು ಮೈಮೇಲೆ ಮೇಲೆ ಉತ್ತರಿಯವಿದ್ದದ್ದು ಅವರ ಗಮನಕ್ಕೆ ಬರಲಿಲ್ಲ ಒಂದೆರಡು ನಿಮಿಷ ಅವಕ್ಕಾಗಿ ನಿಂತರು ಇದು ತೋರಿಸುತ್ತದೆ ಅವರ ಹೃದಯವನ್ನ ವಿಶ್ವೇಶ್ವರಯ್ಯನವರಿಗೂ ಶ್ರೀನಿವಾಸರಾಯರಿಗೂ ಕೆಲವು ವೈಲಕ್ಷಣ್ಯಗಳು ಕಾಣುತ್ತಿದ್ದವು ವಿಶ್ವೇಶ್ವರಯ್ಯನವರದು ಆಕಾರದಲ್ಲಿಯೂ ಅಹ್ ಸಹನಯ ಶ್ರೀನಿವಾಸರಾಯರದು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 ಇಂಡಿಯಾ ಸರ್ಕಾರದೊಡನೆ ನಡೆಯುತ್ತಿದ್ದ ವ್ಯವಹಾರಕ್ಕೆ ಅನುಕೂಲವಾದೀತೆಂದು ಅವರ ಪ್ರತೀಕ್ಷೆ ಆ ಅಂಶವನ್ನು ಒದಗಿಸಬೇಕಾದವರು ಸಂಸ್ಥಾನದ ಚೀಫ್ ಇಂಜಿನಿಯರ್ ಕರ್ಪೂರ ಶ್ರೀನಿವಾಸರಾಯರವರು ಇದಕ್ಕಾಗಿ ಸಭಾ ಹಿಂದಿನ ದಿನ ರಾತ್ರಿ ಏಳು ಗಂಟೆಯ ವೇಳೆಗೆ ಒಬ್ಬ ಆಳು ಶ್ರೀನಿವಾಸರಾಯರ ಬಳಿಗೆ ಬಂದ ರಾಯರುವಾಗ ಒಬ್ಬ ಪಂಡಿತರೊಡನೆ ತರ್ಕವಿವಾದ ನಡೆಸುತ್ತಿದ್ದರು ಸಂಸ್ಕೃತದಲ್ಲಿ ಶ್ರೀನಿವಾಸ ರಾಯರು ದಿವಾನರ ಆಳನ್ನು ನೋಡಿ ಇರು ಎಂದರು ಹದಿನೈದು ಇಪ್ಪತ್ತು ನಿಮಿಷ ಕಳೆಯಿತು ಇನ್ನೊಬ್ಬ ಆಳು ಬಂದ ರಾಯರ ಅವನನ್ನು ನೋಡಿನಕ್ಕೂ ಇರು ಎಂದರು ತರ್ಕ ನಡೆಯುತ್ತಲೇ ಇತ್ತು ಇನ್ನೂ ಹದಿನೈದು ನಿಮಿಷವಾದ ಮೇಲೆ ಮೂರನೆಯ ಆಳು ಬಂದ ರಾಯರು ಪಂಡಿತರಿಗೆ ಹೇಳಿದರು ಇವ ಹಾಗೇನಪ್ಪ ಈ ವಿಶ್ವೇಶ್ವರಯ್ಯ ಬಾಲ್ಯದಿಂದಲೂ ಹೀಗೇನೆ ಏಳನೇ ತಿಂಗಳಾಗೆ ಹುಟ್ಟಿದವನ್ವಾ ಪರಂಗಿಯೋರ ಹಾಂಗೆ ಭಾಷೆ ವೇಷ ಎಲ್ಲ ಹಾಂಗೆ ಹೀಗೆ ಹೇಳುತ್ತಾ ತರ್ಕ ಬಿಟ್ಟು ಬಂದು ಬೇಕಾಗಿದ್ದ ಇದನ್ನೆಲ್ಲ ನಾನು ಪಕ್ಕದ ಮಹಡಿಯ ಮೇಲಿನಿಂದ ನೋಡುತ್ತಿದ್ದೆ ಸೆಕ್ರೆಟರಿ ಡಿಎಂ ನರಸಿಂಗರಾಯರು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 ಪರಿಷದ ಅಭಿಮಾನ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಕಟ್ಟುವುದಕ್ಕಾಗಿ ಕರ್ಪೂರ ಶ್ರೀನಿವಾಸ ರಾಯರು ಪಟ್ಟಶ್ರಮ ಅಸಮಾನ್ಯವಾದದ್ದು ಅವರು ಎಲ್ಲಿಂದ ಎಲ್ಲೆಲ್ಲಿಂದಲೋ ಸದಸ್ಯರುಗಳನ್ನು ಹಣವನ್ನು ತಂದು ಸೇರಿಸುತ್ತಿದ್ದರು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 ಅವರ ಕಟ್ಟಾಜ್ಞೆ ಮಾಡಿದರು ಬಹು ಬಗೆಯಾದ ಪದ್ಯಗಳು ಗದ್ಯಗಳು ಆಗ ನಲಿದಾಡುತ್ತಿದವು ಒಂದು ಸಾರಿ ನಂಗಪುರಂ ವೆಂಕಟೇಶಂಗಾರ್ಯರು ಗುಬಳಾಳದ ಶಾಮಾಚಾರ್ಯ ಎಂಬುವರು ಬರೆದ ಸೌಗಂಧಿಕಾ ಪರಿಣಯವೆಂಬ ಒಂದು ನಡುಗನ್ನಡ ಗಾವ್ಯದಿಂದ ಗದ್ಯಭಾಗವನ್ನು ಹೇಳಿದರು ಕೆಲವರು ಜೈಮಿನಿ ಭಾರತದಿಂದ ಹೇಳಿದರು ಕೆಲವರು ಗದುಗಿನ ಭಾರತದಿಂದ ಕಡಪ ರಾಘವೇಂದ್ರ ಲಂಗೋಟಿ ಬಲು ಒಳ್ಳೇದಣ್ಣ ಹಾಡಿದರು ಉಪಚಾರ ಹೇಳುವ ವೈಖರಿಯಲ್ಲಿ ಚಿತ್ರವಿಚಿತ್ರ ಗಾದೆಗಳು ಬರುತ್ತಿದ್ದವು ಸರಕಾರದ ಹುದ್ದೆಯಲ್ಲಿದ್ದು ಲಂಚ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 ಇದ್ದವೆಂದಿಟ್ಟುಕೊಳ್ಳೋಣ ಆ ವಿದ್ವಾಂಸರನ್ನು ಕ್ಷಾ ಎಂದು ಕರೆಯೋಣ ಚಿಕ್ಕಮಗಳೂರಿನಲ್ಲಿ ಸಾಹಿತ್ಯ ಸಮ್ಮೇಳನ ವಿದ್ವಾನ್ ಶಾರವರು ಕರ್ಪೂರ ಶ್ರೀನಿವಾಸ ಅಂಗಲಾಚಿ ದೂರು ಹೇಳಿಕೊಂಡಂತೆ ಕಾಣುತ್ತದೆ ರಾಯರು ವೆಂಕಟನಾರಾಯಣಪ್ಪ ಆ ಮನುಷ್ಯನಿಗೆ ಈ ಸ್ವಲ್ಪ ಅವಕಾಶ ಕೊಡಿ ಅವ ಏನೋ ಹೇಳುತ್ತಾನಂತೆ ನೀವು ಅವಕಾಶ ಕೊಡಲಿಲ್ಲವೆಂದು ಬಾಯಿ ಬಳಿದುಕೊಳ್ಳುತ್ತಾನೆ ಕೊಂಚ ಕೃಪೆ ತೋರಿಸಿದೇವರು ಎಂದರು ವೆಂಕಟನಾರಾಯಣಪ್ಪನವರು ರಾಯರ ಮಾತು ಮೀರಲಾರದೆ ಆ ಸಂಜೆ ವಿದ್ವಾನ್ ಶಾರವರು ಹದಿನೈದು ಇಪ್ಪತ್ತು ನಿಮಿಷ ಮಾತನಾಡಿದರೆ ಆಗಬಹುದೆಂದರು ಆ ಸಂಜೆ ಭರ್ತಿಸಬೇ ನೂರಾರು ಮಂದಿ ಮಹಿಳೆಯರು ಬಂದಿದ್ದರು ಸಭಾಕಾರ್ಯ ಕೊಂಚ ದೂರ ಸಾಗಿದ ಮೇಲೆ ವಿದ್ವಾನ್ ಕ್ಷಾರ್ ಅವರನ್ನು ವೇದಿಕೆಗೆ ಕರೆಯಲಾಯಿತು ಶಾರ್ ಅವರು ಆಕಾರದಲ್ಲಿ ಕುಳ್ಳು ಬಣ್ಣದಲ್ಲಿ ಕಪ್ಪು ಅಂತ ರೂಪವಂತರೆಂದು ಹೇಳುವಂತೆಯೂ ಇಲ್ಲ ಅರೋಗ ದೃಢಕಾಯರೂ ಅಲ್ಲ ಆದರೂ ಏನೋ ಚಪಲ ಆತ ವೇದಿಕೆಯ ಮೇಲೆ ಬಂದು ನಿಂತು ತಾನು ಭಾಷಣ ಮಾಡತಕ್ಕವನಲ್ಲವೆಂದು ಒಂದು ಪ್ರಸಿದ್ಧ ಕಾವ್ಯದಿಂದ ಕೆಲವು ವಾಕ್ಯಗಳನ್ನು ಉದಾಹರಿಸುವುದು ತನ್ನ ಉದ್ದೇಶವೆಂದು ಪೀಠಗೆ ಹೇಳಿ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 ುತ್ತಿದ್ದರು ಈ ಗುಂಪುಗಾರಿಕೆ ವೆಂಕಟನಾರಾಯಣಪ್ಪನವರಿಗೂ ಶ್ರೀನಿವಾಸ ರಾಯರಿಗೂ ಇನ್ನು ಕೆಲವರಿಗೂ ಸರಿದೋರಲಿಲ್ಲ ಆದರೆ ಗುಂಪುಗಾರಿಕೆಯನ್ನು ತಡೆಯುವುದು ಹೇಗೆ ಉಮೇದುವಾರಿಕೆಯನ್ನು ತಳ್ಳಿಹಾಕುವುದು ಹೇಗೆ ಪರಿಷತ್ತಿನ ನಿಯಮಾವಳಿ ಪ್ರಕಾರ ಯಾವ ಮಾರ್ಗವೂ ತೋರಲಿಲ್ಲ ಏತನ್ಮಧ್ಯೆ ಉಮೇದುವಾರಿಕೆ ಪತ್ರಗಳ ಬಗೆಗೆ ಗೊತ್ತಾದ ದಿನ ಬಂದಿತು ಆ ದಿನ ಬೆಳಗಿನ ಚಪಾಲಿನಲ್ಲಿ ಬಂದ ಪತ್ರಗಳಲ್ಲಿ ಶಾರ್ ಅವರದು ಇರಲಿಲ್ಲ ಅದರಿಂದ ಗಂಡಾಂತರ ತಪ್ಪಿಹೋಯಿತೆಂದು ಎಲ್ಲರ ಮನಸ್ಸು ಹಗುರವಾಯಿತು ಆ ಸಾಯಂಕಾಲದವರೆಗೂ ಹಾಗಿತ್ತು ಆದರೆ ಆ ರಾತ್ರಿ ಯಾವಾಗಲೂ ಶಾರ್ ಅವರ ಪತ್ರ ಬಂದು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 ಬರೆದು ಕೊಡುತ್ತೇನೆ ನನ್ನದು ತಾನೇ ಜವಾಬ್ದಾರಿ ಎಂದರು ಶ್ರೀನಿವಾಸ ರಾಯರು ಪರಿಷತ್ತಿನ ಉಪಾಧ್ಯಕ್ಷರು ಮತ್ತು ಸಮಸ್ತ ಅಧ್ಯಕ್ಷ ಕರ್ತವ್ಯವನ್ನು ನಿರ್ವಹಿಸಲು ಕ್ರಮವಾಗಿ ಅಧಿಕೃತರಾದವರು ಅವರ ಮಾತನ್ನು ಕೇಳಿ ವೆಂಕಟನಾರಾಯಣಪ್ಪನವರಿಗೆ ಕೊಂಚ ಸಬ್ಬಿಬ್ಬಾಯಿತು ನಾನು ಏನೋ ಒಳ್ಳೆ ವಿವರಣೆ ಬಂದೀತೆಂದು ಕುತೂಹಲದಿಂದ ಕೇಳುತ್ತಿದ್ದೆ ರಾಯರು ಹೇಳಿದರು ನೋಡ್ರಿ ನಾನು ಒಂದೆರಡು ವರ್ಷಗಳಿಂದ ಆ ಮೇಲೆ ಟೀಕಾ ಬರೆಯಬೇಕೆಂದು ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದೇನೆ ಅದರಲ್ಲಿ ಹೆಗೆಲ್ ತಾತ್ವಿಕ ವಾದಗಳನ್ನು ಪ್ರಸ್ತಾವಿಸಬೇಕಾಗುತ್ತದೆ ಆದದ್ದರಿಂದ ಸುಧಾ ಗ್ರಂಥವನ್ನು ಎಲ್ಲಿನ ಲೇಖನಗಳನ್ನು ತದೇಕ ಚಿತ್ತದಿಂದ ವ್ಯಾಸಂಗ ಮಾಡಬೇಕೆಂದು ಅದಕ್ಕಾಗಿ ಒಂದು ಮನೆಯನ್ನು ಪ್ರತ್ಯೇಕವಾಗಿರಿಸಿಕೊಂಡಿದ್ದೇನೆ ಸ್ನಾನಾನಂತರ ಸ್ವಾಮಿಗಳು ಕೊಟ್ಟ ಶೇಷ ವಸ್ತ್ರವನ್ನು ಹೊದ್ದು ಹೊದ್ದುಕೊಂಡು ಮನೆಯ ಬಾಗಿಲುಗಳನ್ನೆಲ್ಲ ಮುಚ್ಚಿ ನಡುಮನೆಯಲ್ಲಿ ಏಕಾಂತವಾಗಿ ಕುಳಿತು ಧ್ಯಾನ ಮಾಡುವುದು ಆಲೋಚನೆ ಮಾಡುವುದು ಪದ್ಧತಿ ಈ ಬೆಳಿಗ್ಗೆ ಪಾರಾಯಣ ಕಾಲದಲ್ಲಿ ಎಲಾ ಈ ನಾ ಹೇಗೆ ತಪ್ಪಿಸುವುದು ಎಂದು ಯೋಚನೆ ಮಾಡುತ್ತಿದ್ದೆ ಆಗ ನೋಡ್ರಿ ಹೊಳೆಯಿತು ಹದಿನೈದನೆಯ ತಾರೀಕು ಸೋಮವಾರ ಎಂದರೆ ಅಂದು ಸೂರ್ಯಾಸ್ತಮದವರೆಗೆ ಎಂದರ್ಥ ಸೂರ್ಯಾಸ್ತದ ಅನಂತರ ಬಂದದ್ದು ಆ ದಿನಕ್ಕೆ ಸೇರತಕ್ಕದಲ್ಲ ಆದದ್ದರಿಂದ ಶಾ ಪತ್ರಿಕೆ ಸಕಾಲದಲ್ಲಿ ಬರಲಿಲ್ಲ ವಜ ಬರಲಿಲ್ಲ ವಜಾ ಹೀಗೆ ಪರಿಷತ್ತಿಗೆ ಬಂದಿದ್ದ ಅಪಾಯ ತಪ್ಪಿತ್ತು ಪರಿಷತ್ತಿನ ನಿಯಮಾವಳಿಗಳನ್ನು ಭಂಗ ಪಾಲಿಸಿದ್ದಾಯಿತು ಆದರೆ ಧ್ಯಾನ ಸಮಾಧಿಯಲ್ಲಿ ಎಂತ ಯೋಚನೆ ವಾಗ್ಮಿತೆ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 ಸರ್ಕೀಟಿನಿಂದ ಈಗ ತಾನೆ ಬಂದ ಹಾಗಿದೆ ಎಂದರು ರಾಯರು ಹೌದಪ್ಪ ಸಾಗರದ ಕಡೆಯಿಂದ ಅಲ್ಲಲ್ಲಿ ಇನ್ಸ್ಪೆಕ್ಷನ್ ಮುಗಿಸಿಕೊಂಡು ಬರಲು ಇಷ್ಟು ಹೊತ್ತಾಯಿತು ಇಷ್ಟರ ಮೇಲೆ ಈ ಹೊತ್ತು ಏಕಾದಶಿ ಉಪವಾಸದಿಂದ ಹೆಚ್ಚು ಆಯಾಸವಾಗಿರಬೇಕು ರಾಯರು ಆಯಾಸವಲ್ಲಪ್ಪ ಅನುಕೂಲ ಮೂರು ನಾಲ್ಕು ಗಂಟೆ ಹೊತ್ತು ಸಾವಕಾಶವಾಗಿ ಉಪನ್ಯಾಸ ಮಾಡಬಹುದು ಆ ದಿನ ಬೇರೆ ಉಪನ್ಯಾಸಕರು ಒಬ್ಬ ಅಧ್ಯಕ್ಷರು ಇದ್ದದ್ದರಿಂದ ರಾಯರ ಭಾಷಣ ಅಷ್ಟು ನಡೆಯಲಿಲ್ಲ ಮೈಸೂರಿನ ಇಂಜಿನಿಯರುಗಳಲ್ಲಿ ಸಾಹಿತ್ಯ ಸಾಮರ್ಥ್ಯವಿದ್ದವರು ವಿಶ್ವೇಶ್ವರಯ್ಯನವರು ಕರ್ಪೂರ ಶ್ರೀನಿವಾಸ ರಾಯರು ಕೆ ಕೃಷ್ಣ ಹೆಂಗಾರ್ಯರು ಸಿ ಕಡಾಂಬಿಯವರು ವೈ ಶ್ರೀನಿವಾಸರಾಯರು ಈ ಐವರು ಸಾಮಾನ್ಯ ಲೋಕಹಿತ ವಿಚಾರಗಳಲ್ಲಿಯೂ ಸಮಾಜ ವಿಚಾರಗಳಲ್ಲಿಯೂ ಶ್ರದ್ಧಾ ಸಕ್ತಿಯುಳ್ಳವರು ಇವರಲ್ಲಿ ಮೂವರು ಸಭಾಭಾಷಣ ಪ್ರವೀಣರು ಕರ್ಪೂರ ಶ್ರೀನಿವಾಸರಾಯರು ಕೆ ಕೃಷ್ಣ ಹಿಂಗಾರ್ಯರು ಕರ್ಪೂರ ಶ್ರೀನಿವಾಸರಾಯರು ವಿಶ್ವವಿದ್ಯಾನಿಲಯದ ಸೆನೆಟ್ ಸಭೆಯಲ್ಲಿ ಭಾಷಣ ಮಾಡಲು ಪ್ರಾರಂಭಿಸುವರು ಇಂಗ್ಲಿಷ್ನಲ್ಲಿ ಮಿಸ್ಟರ್ ವೈಸ್ ಚಾನ್ಸಲರ್ ವಾಟ್ ಹು ಸೇ ಈಸ್ ಹೀಗೆ ಉಪಕ್ರಮಿಸಿ ಒಂದೆರಡು ವಾಕ್ಯಗಳಾದ ಮೇಲೆ ಕನ್ನಡಕ್ಕೆ ತಿರುಗುವರು ಹಾಗೆಲ್ಲ ಸ್ವಾಮಿ ನಾನು ಹೇಳೋದೇನೆಂದರೆ ದೇವರು ಇಲ್ಲಿ ಕೇಳೋಣವಾಗಬೇಕು ಒಂದ್ ಇದು ಒಂದೆರಡು ನಿಮಿಷವಾದ ಮೇಲೆ ಮತ್ತೆ ಇಂಗ್ಲೀಷಿಗೆ ಮಧ್ಯೆ ಮಧ್ಯೆ ಮಿಸ್ಟರ್ ವೈಸ್ ಚಾನ್ಸಲರ್ ಎಂಬುದನ್ನು ಬಿಟ್ಟು ಮಿಸ್ಟರ್ ನಂಜುಂಡಯ್ಯ ಎಂದೇ ಸಂಬೋಧಿಸತೊಡಗುವರು ಹೀಗೆ ಇಂಗ್ಲೀಷಿನಿಂದ ಕನ್ನಡಕ್ಕೆ ಕನ್ನಡದಿಂದ ಇಂಗ್ಲಿಷ್ಗೆ ತಿರುಗುವುದಲ್ಲದೆ ಇಂಗ್ಲಿಶ ಮಾತುಗಳನ್ನು ಕನ್ನಡದಂತೆಯೂ ಕನ್ನಡ ಮಾತುಗಳನ್ನು ಇಂಗ್ಲಿಶಿನಂತೆಯೂ ಉಚ್ಚರಿಸುವರು ವಾಟ್ ಐ ಸಬ್ಮಿಟ್ ಟು ದೇರ್ ಫಾರು ಹೀಗೆ ಅದು ಸಂಪೂರ್ಣ ಸ್ವತಃ ಕರ್ಪೂರ ಶ್ರೀನಿವಾಸ ರಾಯರ ಮೂವರು ಮಿತ್ರರು ಸಂಜೆ ಹೋಗುತ್ತಿದ್ದೆವು ಕಾರಣ ಈಗಲೇ ಸ್ಪಷ್ಟಪಡುತ್ತದೆ ರಾಯರು ಪಲಾಹಾರಕ್ಕೆ ಕುಡುತ್ತಿದ್ದರುದಿನೈದು ಇಪ್ಪತ್ತು ಚಪಾತಿಗಳು ಅಥವಾ ಪೂರಿ ಅದರ ಜೊತೆಗೆ ಎರಡು ದಿನಸುಗಳು ಒಂದು ಕೊಬ್ಬರಿ ಚಟ್ನಿ ಇನ್ನೊಂದು ಸ್ವೀಕರಣೆ ವಂದಡಿ ವ್ಯಾಸವುಳ್ಳ ಬೆಳ್ಳಿಯ ಬಟ್ಟೆಲಿನ ತುಂಬ ಮಾವಿನ ಹಣ್ಣು ಹಲಸನ ಹಣ್ಣುಲ್ಲದಿದ್ದ ಕಾಲದಲ್ಲಿ ರಸಬಾಳೆಯ ಹಣ್ಣಿನ ಸ್ವೀಕರಣೆ ಅನಂತರ ಒಂದು ಲೋಟ ಹಾಲು ನಾವು ಹೋಗಿ ಕುಳಿತೊಡನೆಯೇ ಅವರ ಅಡಿಗೆಯಾತ ನಮಗೆ ಎರಡೆರಡು ಚಪಾತಿ ಅಥವಾ ಪೂರಿ ಅದಕ್ಕೆ ತಕ್ಕಷ್ಟು ಚಟ್ನಿ ಸ್ವೀಕರಣೆ ತಂದುಕೊಡುವನು ನಾವು ಅದರಲ್ಲಿ ಅರ್ಧ ತಿಂದು ಹೊಟ್ಟೆ ಬಾರ ವಾಯಿ ತೆನ್ನುತ್ತಿದ್ದೆವು ಶ್ರೀನಿವಾಸ ರಾಯರು ನಿಸಿಮರು. ನಿಸೀಮರು ಪ್ರತಿದಿನ ಬೆಳಗ್ಗೆ ಒಂದೆರಡು ಗಂಟೆಗಳು ಅವರು ಕೆರೆಯಲ್ಲಿ ಈಜುತ್ತಿದ್ದರು ತುಂಬಾ ಪರಿಶುದ್ಧರು ಈಜು ಕಲಿಯಬೇಕೆಂದು ಎಲ್ಲರಿಗೂ ಉಪದೇಶಿಸುತ್ತಿದ್ದರು ಕಲಿಸಲು ತಾವಾಗಿ ಮುಂದೆ ಬರುತ್ತಿದ್ದರು ಸ್ವಭಾವದಲ್ಲಿ ಉದಾರಿಗಳು ತಮ್ಮ ಸಂಪಾದನೆಯೆಲ್ಲವನ್ನೂ ಹಿಂದೂ ಮುಂದೆ ನೋಡದೆ ವೆಚ್ಚ ಮಾಡಿದರು ಸಂಸ್ಕೃತ ತಿಳಿದವರು ವೈದಿಕರು ಅವರ ಬಳಿ ಹೋಗಿ ಬರಿಗೆಯಿಂದ ಹಿಂದಿರುಗುತ್ತಿದ್ದಲ್ಲ ಶ್ರೀನಿವಾಸ ಸದಾ ಸಂತೋಷ ಚಿತ್ತರು ಮತ್ತು ಧೀರ ಸ್ವಭಾವದವರು ಶ್ರೀನಿವಾಸ ರಾಯರ ಕಡೆಯ ದಿನಗಳನ್ನು ನೆನೆದರೆ ಕೊಂಚ ಸಂಕಟವಾಗುತ್ತದೆ ಪಾರ್ಶ್ವವಾಯುವಿನಿಂದ ಅವರು ನಿಶ್ಚೇಷ್ಟರಾಗಿದ್ದರು ಪರಿಷತ್ತಿನ ಕಟ್ಟಡಕ್ಕೆ ಅವರ ಕೈಯಿಂದ ವಾಸ್ತುಶಿಲೆಯನ್ನು ನಡೆಸಬೇಕೆಂದು ವೆಂಕಟನಾರಾಯಣಪ್ಪನವರ ಸಂಕಲ್ಪ ಆದರೆ ರಾಯರ ದೇಹ ಸ್ಥಿತಿ ಅನುಕೂಲವಾಗಿರಲಿಲ್ಲ ಆದ್ದರಿಂದ ರಾಯರನ್ನು ಮೋಟಾರು ಆ ಜಾಗಕ್ಕೆ ಕರೆತಂದು ಕಾರನ್ನು ರಸ್ತೆಯಲ್ಲಿ ನಿಲ್ಲಿಸಿ ರಾಯರ ಕೈಗೆ ಸೂತ್ರದ ಒಂದು ಕೊನೆಯನ್ನು ಕಟ್ಟಿ ಸೂತ್ರದ ಇನ್ನೊಂದು ಕೊನೆಗೆ ಗಾರಿಯ ಕರಣೆಯನ್ನು ಕಟ್ಟಿ ವೆಂಕಟನಾರಾಯಣಪ್ಪನವರು ಅಸ್ಥಿಭಾರ ಹಾಕಿದರು ಹೀಗೆ ಸೂತ್ರದ ಮೂಲಕ ರಾಯರ ಕೈಯಿಂದಲೇ ಕೆಲಸ ನಡೆಯುತ್ತೆಂದು ಸಂಕೇತ ಈ ಸಂಕೇತದಿಂದ ವೆಂಕಟನಾರಾಯಣಪ್ಪನವರ ಮನಸ್ಸಿಗೆ ತೃಪ್ತಿ ನಮಗೆಲ್ಲ ವೆಂಕಟನಾರಾಯಣಪ್ಪನವರು ತೃಪ್ತರಾದರೆಂದು ತೃಪ್ತಿ